ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಾಯ ನಮಃ ಶ್ರೀ ಶಿವಮಹಾಪುರಾಣದಲ್ಲಿ ಎರಡನೇದಾದಂತಹ ರುದ್ರಸಂಹಿತೆ ಅದರಲ್ಲಿ ಎರಡನೇದಾದ ಸತೀಖಂಡ ಅದರಲ್ಲಿ ಇಪ್ಪತ್ತೆಂಟನೇ ಅಧ್ಯಾಯವನ್ನು ಇವತ್ತು ನೋಡೋಣ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುನಚ್ಚ ಶ್ರೀ ಓಂ ನಮ ಶಿವಾಯ ಅಥಶ್ರೀ ಶಿವಮಹಾಪುರ ರುದ್ರ ಸಂಹಿತ ಅಷ್ಟ ಬ್ರಹ್ಮೋಚರ್ದಕ್ಷಮುಖರ್ದಕ್ಷಮುತ್ಸವನ ಸುರರ್ಷಯ ತಸ್ನನ್ನೇವಾಂತರ ದೇವ ಪರ್ವತೆ ಗಂಧಮದ ಧಾರಾ ವಿತಾನ ಸಖಿ ಪರಿವರಿತ ದಾಕ್ಷಣೀ ಮಹಾಕ್ರೀಡಾಶ್ಚಕಾರ ವಿವಿಧ ಸತೀ ವಿವಿಧ ಸತೀ ಅಂದರೆ ಬ್ರಹ್ಮ ಹೇಳ್ತಾನೆ ನಾರದನಿಗೆ ಇಲ್ಲೇ ನಾರದನೇ ಹೀಗೆ ದಕ್ಷಯಜ್ಞಕ್ಕೆ ದೇವತೆಗಳು ದೇವಮುನಿಗಳು ಬರುತ್ತಾ ಇರುವಾಗ ದಕ್ಷತ್ಸವೇನ ಸುರರ್ಷಯ ದೇವತೆಗಳು ಮತ್ತು ದೇವಮುನಿಗಳು ಹ್ಞೂ ತಸ್ಮಿನ್ನೇವಾಂತರಂ ದೇವೋ ಪರ್ವತೆ ಗಂಧಮಾದನಿ ಸತೀದೇವಿಯು ಗಂಧಮಾದನ ಪರ್ವತದಲ್ಲಿ ಧಾರಾಗೃಹೇ ಧಾರಾಗೃಹವೆಂಬ ಜಲವಿಹಾರ ಗೃಹದಲ್ಲಿ ಸಖಿಯರೊಡನೆ ಕೂಡಿ ಸಖಿ ವಿಹಿ ಪರಿವೃತಳಾಗಿ ವಿತಾನಾದಿಗಳಿಂದ ವಿತಾನೇನ ಅಂದರೆ ವಿತಾನಂದರೆ ಧ್ವಜ ದಾಕ್ಷಾಯಣೀ ದಕ್ಷಪುತ್ರ ಸತೀ ದೇವೀ ಮಹಾಕ್ರೀಡಾ ಚಕಾರ ವಿವಿಧ ಚಲಕೀಳ ವಿನೋದದಲ್ಲಿ ಮಗ್ನಳಾಗಿದ್ದಳು ವಿವಿಧವಾದ ಬಹು ವಿಧವಾಗಿ ಕ್ರೀಡಾ ಸಕ್ತಾ ದೇವೀ ದರ್ಶಾಥ ಮುದ ಸತೀ ದಕ್ಷಯಜ್ಞೆ ಪ್ರಯಂತಂ ರೋಹಿಣ್ಯಾ ಪೃಚ್ಛ ಸತ್ವರ ಹೀಗೆ ಸತಿಯು ಕ್ರೀಡಿಸುತ್ತಿರುವಾಗ ಚಂದ್ರನು ರೋಹಿಣಿಯ ಅನುಮತಿಯನ್ನು ಪಡೆದು ದಕ್ಷಯಜ್ಞಕ್ಕೆ ತ್ವರೆಯಿಂದ ಹೊರಟ ವೇಗವಾಗಿ ಹೊರಟ ದೃಷ್ಟ್ವಾಮಂತೆಯ ಭೂತಾಂ ವಿಜಯ ಪ್ರಾಹಸಾ ಸತೀ ಸ್ವಸಖಂ ಪ್ರವರಾಂ ಪ್ರಾಣಪ್ರಿಯಂ ಸಾಹಿ ದೇವಿ ತನ್ನ ಶಿರಸ್ಸಿನಲ್ಲಿರುವ ಚಂದ್ರನು ತ್ವರೆಯಿಂದ ಹೊರಟು ಹೋದನ್ನು ನೋಡಿ ತನಗೆ ಪ್ರಾಣಪ್ರಿಯರು ಸಖಿಯರಲ್ಲಿ ಉತ್ತಮಳು ಆದಂತಹ ಎನ್ನು ಕುರಿತು ಕೇಳ್ತಾಳೆ ಸತ್ಯು ವಾಚ ಹೇ ಸಖಿ ಪ್ರವರೇ ಪ್ರಾಣಪ್ರಿಯೇ ವಿಜಯೇ ಮಮ ಕ್ವ ಗಮಿಷ್ಯತಿ ಚಂದ್ರೋ ಯಂ ರೋಹಿಣ್ಯಾ ಪೃಚ್ಛ ಸತ್ವರಂ ವಿಜಯೇ ನೀನು ಸಖಿಯರಲ್ಲಿ ಉತ್ತಮಳಾಗಿರುವೆ ಅಲ್ಲದೆ ಪ್ರಾಣಪ್ರಿಯಳಾಗಿರುವೆ ಪ್ರಾಣಪ್ರಿಯಗಳಾಗಿರುವೆ ಈಗ ರೋಹಿಣಿಯಿಂದ ಬೀಳ್ಕೊಂಡ ಈ ಚಂದ್ರನು ಎಲ್ಲಿ ಹೋಗ್ತಾ ಇದ್ದಾನೆ ಹೇಳು ಅಂತೇಳಿ ಕೇಳ್ತಾಳೆ ಕೇಳಿ ಹೇಳು ಅಂತೇಳಿ ರೋಹಿಣಿ ಹತ್ರ ಕೇಳಿ ಬ್ರಹ್ಮೋವಾಚ ತಥೋಕ್ತ ವಿಜಯ ಸತ್ಯ ಗತ್ವಾ ತತ್ಸನ್ನಿಧೌ ಧೃತ ಖಗಚ್ಛ ಸೀತಿ ಪ ಶಶಿನಂತಂ ಯಥೋಚಿತ ವಿಜಯೋಕ್ತ ಮಥಾಕರ್ಣ್ಯ ಸ್ವಯಾತ್ರಾಂ ಪೂರ್ವ ಮಾದರಾತ್ ಕಥಿನಂದೇನ ತತ್ಸರ್ವ ದಕ್ಷಯಜ್ಞೋತ್ಸವಾದಕ ಬ್ರಹ್ಮ ಹೇಳ್ತಾನೆ ಹೀಗೆ ಸತೀದೇವಿ ಕೇಳಲು ವಿಜಯ ಕೂಡದೆ ಚಂದ್ರನ ಬಳಿಗೆ ಹೋಗಿ ಅವನನ್ನು ಉಚಿತ ರೀತಿಯನ್ನು ಮಾತನಾಡಿಸಿ ಯಥೋಚಿತವಾಗಿ ಇಷ್ಟು ತ್ವರೆಯಿಂದ ಎಲ್ಲಿಗೆ ಹೊರಟಿದ್ಯಾ ಇಷ್ಟು ಅರ್ಜೆಂಟಿಗೆ ವೇಗವಾಗಿ ಇಷ್ಟು ಧಾವಂತದಿಂದ ಅಂತಹ ಅವಶ್ಯಕವಾದ ಕೆಲಸ ಏನಿದೆ ಅಂತ ಹೇಳಿ ಕೇಳಿದಾಗ ವಿಜಯ ಮಾತನ್ನು ಕೇಳಿ ಚಂದ್ರನು ತಾನು ದಕ್ಷಯಜ್ಞಕ್ಕೆ ಹೋಗುತ್ತಾ ಇದ್ದೇನೆ ಅಂತೇಳಿ ಅಲ್ಲಿ ನಡೆಯುವ ಉತ್ಸವಾದಿಗಳನ್ನು ವಿವರಿಸ್ತಾನೆ ತೃತ್ವ ವಿಜಯ ದೇವೀಂ ತ್ವರಿತಾಜಾತ ಸಂಭ್ರಮ ಕಥಯಾವಾಸ ತತ್ಸವಂ ಯದು ಶಶಿನ ಚಂದ್ರನು ಹೇಳಿದ್ದನ್ನು ಕೇಳಿ ವಿಜಯ ಆಶ್ಚರ್ಯಗೊಂಡು ಆ ಕೂಡಲೇ ಸತೀ ದೇವಿಯವಳಿಗೆ ಬಂದು ಚಂದ್ರನು ಹೇಳಿದ್ದೆಲ್ಲವನ್ನು ಅವಳಿಗೆ ಯಥಾವತ್ತಾಗಿ ಹೇಳ್ತಾಳೆ ತಚ್ಚೃತ್ ಕಾಲಿಕಾ ದೇವಿ ವಿಸ್ಮಾ ಭೂತ್ಸತಿ ತದಾ ವಿಮೃಶ್ಯ ಕಾರಣಂ ತತ್ರಜ್ಞಾ ತತ್ರ ಅಜ್ಞಾತ್ವ ಚೇತ ಚಿಂತೆಯದು ಅದನ್ನು ಕೇಳಿ ಸತೀ ದೇವಿ ತುಂಬ ಆಶ್ಚರ್ಯಗೊಂಡಳು ಅದರ ಕಾರಣವು ಅವಳಿಗೆ ಹೀಗೆ ತುಂಬ ಆಲೋಚಿಸಿದಳು ಏನು ಕಾರಣ ಅಲ್ಲಿ ಉತ್ಸವ ಯಜ್ಞ ಆಗ್ತಾಯಿದೆ ಅದರ ಕಾರಣ ಏನು ಅಂತೇಳಿ ಒಂದು ಇನ್ನೊಂದು ಆ ಯಜ್ಞಕ್ಕೆ ಅಷ್ಟೆಲ್ಲ ಸಂಭ್ರಮ ಇರುವಾಗ ನನಗೆ ಯಾಕೆ ಹೇಳಲಿಲ್ಲ ನನ್ನ ತಂದೆ ತಂದೆ ಮನೇಲಾಗೂ ಕಾರ್ಯಕ್ರಮ ಇದರ ಕಾರಣ ಏನು ಅಂತೇಳಿ ನೋಡು ಆಲೋಚನೆ ಮಾಡಿದರು ಆಲೋಚನೆ ಮಾಡಿದ್ಲು ಸತೀದೇವಿ ದಕ್ಷ ಪಿತಾಮೇ ಮಾತಾ ಚ ವೀರಿಣೀ ನೌ ಕುಸ್ಸತೀ ಆಹ್ವಾನನ್ನ ಕರೋತಿ ಪ್ರಿಯಾಂ ಸುತಾಂ ದಕ್ಷಣ ನನ್ನ ವೀರಿಣಿಯು ನನ್ನ ತಾಯಿ ಅವರು ನಾನು ಪ್ರಿಯರಾದ ಸುತೆ ಹೀಗಿರುವಾಗ ನನ್ನ ತಂದೆ ತಾಯಿಗಳು ನನ್ನನ್ನು ಯಾಕೆ ಕರೆಯಲಿಲ್ಲ ಯಜ್ಞಕ್ಕೆ ವೀರಿಣಿ ದಕ್ಷರು ಅಮ್ಮಅಪ್ಪ ಪೃಚ್ಛೇ ಶಂಕರ ತತ್ರ ಕಾರಣ ಸರ್ವಾದ ಚಿಂತಯಿತ್ವೆತಿ ಸಾಸೀದ್ವೈಗ ತತ್ರ ಗಂತ್ ಸುನಶ್ಚಯ ಅಥ ದಾ ಕ್ಷಾಯಣೀ ದೇವೀ ವಿಜಯ ಪ್ರವರಾಂ ಸಖೀಂ ಸ್ಥಾಪಿತ್ ಧೃತತ್ರಗಿವಾಂತಿ ಕಂ ಇತರ ಕಾರಣ ಏನು ಅಂತೇಳಿ ಶಂಕರನ್ನು ಪ್ರಶ್ನಿಸ್ತೇನೆ ಅಂತೇಳಿ ಆಲೋಚಿಸಿ ಸತೀದೇವಿ ಶಿವನ ಬಳಿಗೂ ಹೋಗಲು ನಿಶ್ಚಯಿಸಿ ತನ್ನ ಸಖಿ ಆದ ವಿಜಯನ ಅಲ್ಲೇ ಇರಿಸಿ ಅಲ್ಲೇ ನಿಲ್ಲಿಸಿ ಕೂಡಲೇ ಶಿವನ ಬಳಿಗೆ ಹೋಗ್ತಾಳೆ ದದರ್ಶತಾಂ ದದರ್ಶತಂ ಸಭಾಮಧ್ಯೆ ಸಂಸ್ಥಿತ ಬಹುಭಿರ್ ಗಣೈ ನಂದ್ಯಾಧಿಭಿರ್ಮಹಾವೀರೈ ಪ್ರವರೈರ್ಯೂಥ ಯೂಥಪೈ ಪ್ರವರೈರ್ಯೂಥ ಯೂಥಪೈ ಆಗ ಶಿವನು ಮಹಾವೀರರು ಶ್ರೇಷ್ಠವಾದಂಥ ನಂದಿಯ ಮೊದಲಾದ ಗಣಗಳ ಮಧ್ಯದಲ್ಲಿ ಕುಳಿತು ವಿರಾಜಿಸುತ್ತಾ ಇದ್ದ ಗಣಗಳ ಗಣಾಧಿಪತಿಗಳ ಯೂಥ ಯೂಥಪೈ ಯೂಥಪತಿಗಳು ಯೂಥಪ ಅಂದರೆ ಯೂಥ ಅಂದರೆ ಗಣ ಯೂಥ ಯೂಥಪೈ ಗಣಗಳ ಗಣಾಧಿಪತಿಗಳು ಇವರೆಲ್ಲ ಇದ್ದಂತಹ ಅಲ್ಲಿ ಶಿವ ಇದ್ದಲ್ಲಿಗೆ ಹೋಗ್ತಾಳೆ ದೃಷ್ಟ್ವಾ ತಂ ಪ್ರಭು ಈಶಾನ ಸಪತಿಂ ಸಾಥ ದಕ್ಷ ಪ್ರಷ್ಟು ತತ್ಕಾರಣ ಶೀಘ್ರಂ ಪ್ರಾಪಶಂಕರಸನ್ನಿಧಿ ಶಿವೇನ ಸ್ಥಾಪಿತ ಸ್ವಾಂಕೇ ಪ್ರೀತಿಯುಕ್ತೇನ ಸ್ವಪ್ರಿಯ ಪ್ರಮೋದಿತ ವಚೋಭಿಸ್ಸಾ ಬಹುಮಾನ ಪುರಸ್ಸರಂ ತನ್ನ ಪತಿಯಾದ ಶಿವನನ್ನು ನೋಡಿದ ದಕ್ಷನು ಯಜ್ಞಕ್ಕೆ ತಮ್ಮನ್ನು ಆಹ್ವಾನಿಸದಿರುವ ಕಾರಣವನ್ನು ಕೇಳಲು ಅವನ ಬಳಿಗೆ ತೆರಳಿ ತೆರಳಿದಾಗ ಆಗ ಶಿವನು ಸತೀದೇವಿಯನ್ನು ಪ್ರೀತಿಯಿಂದ ಕರಕೊಂಡು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡ ಅಥವಾ ಮಾತುಗಳಿಂದ ಅವಳನ್ನು ಗೌರವಿಸಿದ ಅಥ ಶಂಭುರ್ಮಹಾಲೀಲಸುಖ ಸಾಮ ಸತೀ ಮುಚ ತ್ವರಿತು ಗಣಮಧ್ಯತ್ ಬಳಿಕ ಮಹಾಲೀಲಾಮಯನು ಪರಮೇಶ್ವರನು ಸತ್ಪುರುಷರಿಗೆ ಸುಖವನ್ನು ಕೊಡುಗ ಅಂತ ಸ ಶಿವನು ಸತೀದೇವಿಯನ್ನು ಕುರಿತು ಹೇಳ್ತಾನೆ ಪ್ರೀತಿಯಿಂದ ಶಂಭು ಉಚ ಕಮರ್ಥತ ಸಭಾ ಮಧ್ಯಸ್ಮಯ ಕಾರಣಂತಪ್ರೀತ್ಯ ಶೀಘ್ರಂ ವದಸು ಮಧ್ಯಮ ಎಲೋ ಸತೀದೇವಿಯೇ ಸುಂದರ್ಯೇ ಅಕಸ್ಮಾತ್ತಾಗಿ ನೀನು ಈ ಸಭಾ ಮಧ್ಯಕ್ಕೆ ಬರೋದು ಕಾರಣವೇನು ಅಂತಹ ಮಹತ್ವ ವಿಚಾರವೇನಾದರೂ ಇದ್ದರೆ ಜಾಗೃತಿಯಿಂದ ಅಂದರೆ ಬೇಗನೆ ಹೇಳು ಅಂತೇಳಿ ಹೇಳ್ತಾಳೆ ಶಿವ ಬ್ರಹ್ಮೋವಾಚ ಮುಕ್ತ ತದಾ ತೇನ ಮಹೇಶ ಮುನೀಶ್ವರ ಸಾಂಜಲಿ ಸುಪ್ರಣಮ್ಯ ಸಾ ಅಂಜಲಿ ಸುಪ್ರಣಮ್ಯ ಆಶು ಸತ್ಯು ವಾಚ ಪ್ರಭುಂ ಶಿವ ಎಲ್ಲ ನಾರದನ್ನೇ ಹೀಗೆ ಪರಮೇಶ್ವರನ್ನು ಪ್ರಶ್ನಿಸಿದಾಗ ಸತೀದೇವಿ ಅವನನ್ನು ನಮಸ್ಕರಿಸಿ ಅಂಜಲಿಬದ್ಧಳಾಗಿದ್ದು ಹೇಳ್ತಾಳೆ ಕೈ ಮುಗಿದುಕೊಂಡು ಸತ್ಯು ವಾಚ ಪಿತೃಮ ಮಹಾನ್ಯಜ್ಞೋತಿ ಮಯ ಆಶ್ರಮ ತತ್ರೋತ್ಸವೋ ಮಹಾನ್ ಅಸ್ತಿ ಸಮರರ್ಷಯ ಸತೀದೇವಿ ಹೇಳ್ತಾಳೆ ಓ ಸ್ವಾಮಿ ನನ್ನ ತಂದೆಯಾದ ದಕ್ಷನು ದೊಡ್ಡ ಯಜ್ಞವೊಂದನ್ನು ಮಾಡ್ತಾನೆ ಅಂತೇಳಿ ಕೇಳಿದೆ ಅಲ್ಲಿ ಮಹತ್ತಾದ ಉತ್ಸವ ನಡೀತಾ ಇದೆ ಅಂತೆ ದೇವತೆಗಳು ಮುನಿಗಳು ಎಲ್ಲ ಅಲ್ಲಿ ಸೇರಿದ್ದಾರಂತೆ ಪಿತೃಮಹಾಯಜ್ಞೆ ಕಸ್ಮಾತ್ ತವನ ರೋಚತೆ ಗಮನಂ ದೇವದೇವೇಶ ತತ್ಸರ್ವಂ ಕಥಯ ಪ್ರಭೋ ದೇವದೇವನಾದ ನೀನು ನನ್ನ ತಂದೆ ಮಾಡುವ ಯಜ್ಞಕ್ಕೆ ಹೋಗೋದಿರಲು ಕಾರಣವೇನು ನನಗೆಲ್ಲವನ್ನೂ ಹೇಳು ಸುಹೃದಾಮೇಶ ವೈ ಧರ್ಮ ಸುಹೃದ ಸುಹೃದ್ದಿ ಸುಹೃದಿ ಸಹ ಸಂಗತಿ ಸುಹೃದ್ಭಿ ಸಹ ಸಂಗತಿ ಕುರುವಂತ್ಯನ್ ಮಹಾದೇವ ಸುಹೃದ ಪ್ರೀತಿವರ್ಧಿನಿ ಉತ್ಸವಾದಿ ಸಂತೋಷಕಾರಗಳಲ್ಲಿ ನಮಗೆ ಪ್ರಿಯರಾದ ಬಂಧುಗಳನ್ನೇ ಸೇರುವುದು ಲೋಕಧರ್ಮವಷ್ಟೇ ಅವರು ತಮ್ಮ ಪ್ರಿಯ ಬಂಧುಗಳಿಗೆ ಪ್ರೀತಿಯಾಗುವಂಥ ಕಾರ್ಯವನ್ನೇ ಮಾಡ್ತಾರೆ ತಸ್ಮತ್ ಸರ್ವ ಪ್ರಯತ್ನೆಯನ್ನು ಸಹ ಪ್ರಭೋ ಯಜ್ಞ ಆಟಂಭಿ ಸ್ವಾಮಿನ್ ಪ್ರಾರ್ಥನೆಯ ಮಮ ಆದ್ದರಿಂದ ಶಂಕರನೇ ನೀನು ಆ ದಕ್ಷಯ್ಞಕ್ಕೆ ಹೊರಡಬೇಕು ನನಗೆ ಪ್ರಾರ್ಥನೆಯನ್ನು ಮನ್ನಿಸು ಅಂತೇಳಿ ಕೇಳ್ತಾಳೆ ಬ್ರಹ್ಮೋವಾಚ ತಸ್ಯಾಸ್ತಚನ ಶ್ರುವಾ ಸತ್ಯ ದೇವೋ ಮಹೇಶ್ವರ ದಕ್ಷಗೀಷು ಹೃದ್ಧ ಬಭಾಷೆ ಸೂನೃತ ವಚಃ ಎರೇ ನಾರದನೆ ಸತಿಯು ಬ್ರಹ್ಮ ಹೇಳುವಂಥದ್ದು ಸತಿಯು ಹೇಳಿದಂಥ ಮಾತನ್ನು ಕೇಳಿದ ಕೂಡಲೇ ದಕ್ಷನ ಹಿಂದೆ ಆಡಿದ ಶಲ್ಯಾತದಂತೆ ಮರ್ಮವಿಧ್ಯವಾದ ಮಾತುಗಳು ಶಂಕರನಿಗೆ ಜ್ಞಾಪಕಕ್ಕೆ ಬಂದು ಅದರಿಂದ ವ್ಯಾಕುಲ ಚಿತ್ತನಾಗಿ ಆ ಸತಿಯನ್ನು ಕುರಿತು ಹೇಳ್ತಾನೆ ಮಹೇಶ ಉಚ ದಕ್ಷ ಸ್ಥವ ಯಸ್ಯ ದೇವಿ ಮೊಮ ದ್ರೋಹೀವಿಶೇಷತ ಎನಸ್ನಸುರ ಶಿಮುಖ ಪರೇ ಯೇ ತೇ ಮೂಢಾ ಯಜನ ಪ್ರಾಪ್ತಾ ಪಿತುಸ್ತೇ ಜ್ಞಾನವರ್ಜಿತ ಮಹೇಶ್ವರ ಹೇಳ್ತಾನೆ ಎಲೋ ದೇವಿ ನಿನ್ನ ತಂದೆಯಾದ ದಕ್ಷ ಬ್ರಹ್ಮನನ್ನು ದ್ವೇಷಿಸ್ತಾ ಇದ್ದಾನೆ ಅವನು ದುರಹಂಕಾರಿ ಇಂತಹ ಅವನ ಯಾಗಕ್ಕೆ ಯಾರ್ಯಾರು ದೇವರ್ಷ ಮುಂತಾದರು ಹೋಗಿದ್ದಾರೋ ಅವರೆಲ್ಲರೂ ಮೂಢರು ತಿಳುವಳಿಕೆ ಇಲ್ಲದವರು ಅನಾಹುತಶ್ಚೇ ದೇವಿ ಗಚ್ಚಂತಿ ಪರಮಂದಿರಂ ಅವಮಾನಂ ಪ್ರಾಪ್ನುವಂತ ಮರಣ ಅಧಿಕಂ ತಥಾ ಕರೆಯಲ್ಪಡದೆ ಪರರ ಮನೆಗೆ ಹೋಗಕೂಡದು ಕರೆಯದೇ ಹೋಗಬಾರದು ಹಾಗೆ ಹೋದರೆ ಹವಾಮಾನ ಆಗ್ತದೆ ಹವಾಮಾನ ಮರಣಕ್ಕಿಂತಲೂ ಹೆಚ್ಚಾದ್ದು ಅನಾಹುತಶ್ಚೇ ದೇವಿ ಗಿರಿ ಪರಮಂದಿರಂ ಅವಮಾನಂ ಪ್ರತಿ ಮರಳಿಕ ತಳಿ ಪರಾಲಯಂಗ ಇಂದ್ರೋ ಲಘುರ್ಭವತಿ ತದ್ವಿಧ ಕಾ ಕಥಾ ಪರೇಶ್ ವೈರೀಢ ಯಾತ್ರ ಹಿ ತೀ ಕರೆಯದೆ ಪರರಮನೆಗೆ ಹೋದರೆ ಇಂದ್ರದಂತವರಿಗೂ ಲಾಘವ ಅಂದರೆ ತಿರಸ್ಕಾರ ಉಂಟಾಗ್ತದೆ ಲಘುತ್ವ ಅಂದರೆ ಹಗುರವಾಗಿ ನೋಡೋದು ಅವನು ಸರಿಯಾಗಿ ಅವನು ತಿರಸ್ಕಾರ ಭಾವನೆ ನೋಡುವಂಥದ್ದು ಆಗ್ತದೆ ಇಂದ್ರನಂತವರಿಗೆ ಇನ್ನು ಸಾಮಾನ್ಯರ ಪಾಡೇನು ಯಸ್ಮಾತ್ವಯಾ ಮಯಾಚಾಪಿ ದಕ್ಷ ಯಜನ ಪ್ರತಿ ನಗಂತವ್ಯ ವಿಶೇಷೇಣ ಸತ್ಯ ಮಯಾ ಪ್ರಿಯೇ ಆದ್ದರಿಂದ ಲೈಪ್ರಿಯಲ್ಲಿ ಸತ್ಯವಾದವನ್ನು ಹೇಳ್ತಾ ಇದ್ದೇನೆ ನೀನು ನಾನೂ ಸಹ ದಕ್ಷನ ಯಜ್ಞಕ್ಕೆ ಹೋಗುವ ಕೂಡದೂ ಅದು ಉಚಿತವಲ್ಲ ತಥಾ ರೀಭಿರ್ನ ವ್ಯಥತೆ ಖ್ಯರ್ದಿ ಶರೈರ್ಜನ ಸ್ವಾ ಸ್ವಾಂ ದುರು ಮಮ ತಾಡಿತ ಸಮ್ಮ ಬಂಧುಗಳ ದುರುಕ್ತಿಗಳಿಂದ ಆಗುವ ವ್ಯಥೆಯು ಶತ್ರುಗಳ ಬಾಣದೇಟಿನಿಂದಲೂ ಆಗುವುದಿಲ್ಲ ವಿದ್ಯಾದಿರ್ಗುಣೈ ಷಡ್ ಷಡ್ರಸದೈರಸನ್ಯೈಸ್ಯೈ ಸತಾಂ ಸ್ಮೃತ ಹತಾಂ ಭೂಯಸಂ ಧಾಮ ಖಲಾಸ್ ಪ್ರಿಯೇ ವಿಧ್ಯ ಸತ್ಪುರುಷರ ಗುಣಗಳನ್ನು ದುಷ್ಟರು ವಿಮರ್ಶಿಸುವುದಿಲ್ಲ ಕೇವಲ ದೋಷದೃಷ್ಟಿಯಿಂದಲೇ ನೋಡ್ತಾರೆ ಅಂತೇಳಿ ಹೇಳಿ ಬ್ರಹ್ಮೋವಾಚುಕ್ತಃ ಸತೀತ ಮಹಿಷೇನ ಮಹಾತ್ಮನ ಉಚ ರೋಷಸಂಯುಕ್ತ ಶಿವಂ ವಾಕ್ಯವಿ ವರಂ ಬ್ರಹ್ಮ ಹೇಳ್ತಾನೆ ಹೀಗೆ ಮಹಾತ್ಮಾದ ಶಿವನು ಹಿತವಾಗಿ ಹೇಳಲು ಸತೀದಿ ಅದನ್ನು ಲಾಲಿಸದೆ ಕೋಪಗೊಂಡು ಸತ್ಯುವಾಚ ಯಜ್ಞ ಸ್ಯಾತ್ ಸಫಲೋ ಸತ್ವ ಶಂಭೋಖಿಲೇಶ್ವರ ಅನಾಹುತ ಪಿತ್ರ ಮೇ ದುಷ್ಟಿಣ ಸತೀದೇವಿ ಹೇಳ್ತಾಳೆ ಯೋಶಂಕರನೇ ನೀನು ಪರಮೇಶ್ವರನು ಯಜ್ಞಗಳ ಫಲದಾತೃ ಇಂತಹ ನಿನ್ನನ್ನು ದುಷ್ಟನಾದ ನನ್ನ ತಂದೆಯು ದಕ್ಷಿಣ ಆಹ್ವಾನಿಸಿಲ್ಲ ಆದ ಕಾರಣ ಅವನಿಗೆ ಯಜ್ಞನ ಒಳ್ಳೆಯ ಫಲವೂ ದೊರೆಯಲಾರದು ತತ್ಸರ್ವ ಜ್ಞಾತು ಇಚ್ಛಾ ಭವಭಾವಂ ದುರಾತ್ಮನಃ ರಷೀಣಾಂಚ ಸರ್ವೇಷಾಂ ಆಗತಾನಾಂಧ ದುರಾತ್ಮನ ಆದ್ದರಿಂದ ಈ ವಿಷಯದಲ್ಲಿ ದುರಾತ್ಮ ಆ ದಕ್ಷ ಮತ್ತು ದೇವ ಋಷಿಗಳು ಅದರಲ್ಲಿ ಸೇರುವ ಕೆಲರ ಅಭಿಪ್ರಾಯವನ್ನು ತಿಳಿಯುತ್ತೇನೆ ತಿಳಿಯಲಿಕ್ಕೆ ಇಚ್ಛೆ ನಾನು ತಸ್ಮ್ ಚಾಧ್ಯ ಗಚಾಮಿ ಸೊ ಅಪಿ ದುರ್ ಯಜನಂ ಪ್ರಭೋ ಅನುಜ್ಞಾನ್ ದೇಹಿ ಮೇನಾಥ ತತ್ರಗಂತು ಮಹೇಶ್ವರ ಈಗಲೇ ನನ್ನ ತಂದೆ ಹೋಗ್ತೇನೆ ಓ ಸ್ವಾಮಿ ಅಲ್ಲಿಗೂ ಹೋಗಲು ನನಗೆ ಅನುಮತಿಯನ್ನು ಕೊಡು ಅಂಥೇಳಿ ಹೇಳ್ತಾಳೆ ಕೇಳ್ತಾಳೆ ಆದರೆ ಅದು ಯಾಕೆ ಹೀಗೆ ಮಾಡಿದರು ಅಂತೇಳಿ ನಾನು ತಂದೆಯನ್ನು ಪ್ರಶ್ನಿಸ್ತೇನೆ ಮತ್ತು ಉಳಿದವ್ರನ್ನೆಲ್ಲ ವಿಚಾರಿಸ್ತೇನೆ ಏನಾಯಿತು ಯಾಕೆ ಇದು ಅಂತೇಳಿ ಬ್ರಹ್ಮೋ ವಾಚ ಇತ್ಯುತ್ತೋ ಭಗವಾನ್ ರುದ್ರಸ್ತಯ ಶಿವ ಸ್ವಯಂ ವಿಜ್ಞಾನ ಅಖಿಲ ದೃಗ್ ಸೂತಿಕರೋ ಬ್ರವೀತ್ ಬ್ರಹ್ಮ ಹೇಳ್ತಾನೆ ಹೀಗೆ ಸತೀದೇವಿಯು ಹೇಳಿದಾಗ ಸಕಲವನ್ನು ತನ್ನ ತಿಳಿದಿರುವ ಸರ್ವಜ್ಞನಾದ ಪರಮೇಶ್ವರನು ಅವಳನ್ನು ಕುರಿತು ಹೀಗೆ ಹೇಳ್ತಾನೆ ಶಿವವಾಚ ಯದ್ಯೆ ಯೇ ರುಚಿರ್ದೇವಿ ತತ್ರ ಗಂತ್ಮವಶ್ಯಕ ಸುವ್ರತೆ ವಚನಾನ್ ಮೇ ತ್ವ ಗೀಘ್ರಂ ಪಿತೃ ಪಿತೃಮ ಶಿವ ಹೇಳ್ತಾನೆ ಲೋ ದೇವಿ ದಕ್ಷಿಜ್ಞಕ್ಕೆ ಹೋಗುವುದು ಅವಶ್ಯಕಿಂದ ನೀನು ಹೋಗಬಹುದು ನಾನು ಅನುಮತಿಯನ್ನು ಕೊಟ್ಟಿದ್ದೇನೆ ಏದ್ ನಂದಿನರು ವೃಷಭಂ ಸಜ್ಜಮ್ ಮಹಾರಾಜೋಪಚಾರಾ ಬಹುಗುಣಾನ್ವಿತ ಭೂಷಿತ ವೃಷಮಾರೋಹೆತ್ಯುಕ್ತ ರುದ್ರೇಣ ಸಾ ಸತೀ ಸತೀ ಯುಕ್ತಾ ಶಗಮತ್ ಪಿತೃಮಂದಿರಂ ಎಲ್ಲೋ ಸತೀದೇವಿ ರಾಜ್ಯ ಯೋಗವಾ ಯೋಗ್ಯವಾದಂತಹ ಅಲಂಕಾರಗಳನ್ನು ಅಲಂಕರಿಸಿಕೊಂಡು ನೀನು ಅಲಂಕೃತವಾಗಿ ನಿಂತಿರುವ ಈ ನಂದಿಕೇಶ್ವರನನ್ನು ಏರಿ ದಕ್ಷ ಯಯಜ್ಞಶಾಲೆಗೆ ತೆರಳು ಅಂತೇಳಿ ಶಂಕರ ಹೇಳಿ ಆಗುವಾಗ ಸತೀದೇವಿಯು ಅದರಂತೆ ನಂದಿಯವೇನು ಕುಳಿತು ತನ್ನ ದಕ್ಷಿಣ ತನ್ನ ತಂದೆ ತಾಯಿ ಮನೆಗೆ ದಕ್ಷಿಣ ಮನೆಗೆ ಹೊರಡ್ತಾಳೆ ಮಹಾರಾಜೋಪಚಾರಾಣಿ ದತ್ತಾನೆ ಪರಮಾತ್ಮನ ಸುಚ್ಛತ್ರ ಚಾಮರಾದೀನಿ ಸದ್ವಸ್ತ್ರಾಭರಣಿ ಚ ರಾಜಯೋಗ್ಯವಾದಂಥ ಛತ್ರ ಚಾಮರ ಒಳ್ಳೆಯ ರತ್ನ ಪೀತಾಮರ ಮುಂತಾದವುಗಳನ್ನು ಸತೀದೇವಿಗೆ ಪರಮೇಶ್ವರನ್ನು ಕಲ್ಪಿಸಿಕೊಟ್ಟ ಗಣ ಷಷ್ಟಿ ಸಹಸ್ರಾಣಿ ರೌದ್ರ ಜಗ್ ಶಿವ ಆಜ್ಞಯ ಮಹೋತ್ಸವ ಸಮನ್ವಿತ ಶಿವನರ್ಪಣೆಯಂತೆ ಅರವತ್ತು ಸಾವಿರ ರುದ್ರ ಗಣಗಳು ಕುತೂಹಲವುಳ್ಳವರಾಗಿ ಮಹತ್ತಾದ ಉತ್ಸವಗಳನ್ನು ಸತೀದೇವಿಯನ್ನು ಓಲೈಸುತ್ತಾ ತದೋ ಉತ್ಸವೋ ಮಹಾನ್ ಆಸೀದ್ಯಜನೆ ತತ್ರ ಸರ್ವತಃ ಸತ್ಯಶಿವಪ್ರಿಯಾಸ್ತು ವಾಮದೇವಗಣತ ಯಜ್ಞಕ್ಕೆ ಸತೀದೇವಿಯು ರುದ್ರಗಣಗಳೊಂದಿಗೆ ಹೊರಡಲು ಆಗ ಮಹಾ ಉತ್ಸವವೇ ಉಂಟಾಯಿತು ಅಷ್ಟು ಜನ ಇದ್ರಲ್ಲ ಅರುವತ್ತು ಸಾವಿರ ರುದ್ರಗಣಗಳು ನಂದಿಕೇಶ್ವರದ ಮೇಲೆ ಆರೋಹಣೆ ಮಾಡಿದ ಸತೀದೇವಿ ಇವರೆಲ್ಲ ಹೋಗ್ತಾ ಇದ್ದಾರೆ ಒಂದು ಉತ್ಸವ ಉಪಾದಿಯಲ್ಲಿ ಹೋಗ್ತಾ ಇದ್ದಾರೆ ಕುತೂಹಲಂಗಣ ಆಶ್ಚಕ್ರ ಶಿವಯೋರ್ ಯಶ ಉಜ್ಜಗು ಬಾಲಾಂತಹ ಪ್ಲೋವು ಪ್ರಿತ್ಯಾ ಮಹಾವೀರ ಶಿವಪ್ರಿಯ ಆಗ ಶಿವನಿಗೆ ಪ್ರಿಯರಾದ ಮತ್ತು ಶಿವ ಮಹಾವೀರರಾದ ರುದ್ರಗಣಗಳು ಶಿವ ಸತೀದೇವಿಯರ ಯಶಸ್ಸನ್ನು ಗುಣಗಾನ ಮಾಡಿದರು ಸಂತೋಷದಿಂದ ಹಾರಾಡಿದರು ಕುಣಿದಾಡಿದರು ಮಕ್ಕಳ ಹಾಗೆ ಸರ್ವಥಾಸೀನ್ ಮಹಾಶೋಭಾ ಗಮನೇ ಜಾಗದಂಬಿಕೆ ಜಾಗದ್ ಅಂಬಿಕೆ ಜಾಗದಂಬಿಕೆ ಅಂತ ಜಗದಂಬಿಕೆ ಅಂತ ಹೇಳೋದಕ್ಕೆ ಜಾಗದಂಬಿಕೆ ಅಂತೇಳಿ ಸುಖ ಸಂಭೂಮ ಪೂರಿತ ಭುವನತ್ರ ಹೀಗೆ ಜಗನ್ಮತೆಯಾದ ದೇವಿಯು ದಕ್ಷ ಜ್ಞಕ ಹೊರಡಲು ಪ್ರಭೇು ಬೆಳಗಿತು ಸರ್ವಥ ಆಸೀತ್ ಮಹಾಶೋಭ ಗಮನೆ ಜಾಗದಂಿಕೆ ಸುಖಾರಾವಸಂಬ ಸುಖಕರವಾಖಾರಾವ ಸಂಭವೂವ ಸುಖಕರರವಾದ ಧ್ವನಿ ರವ ರಾವ ಧ್ವನಿಯಿಂದ ಪೂರಿತ ಭುವನತ್ರ ಜಗತ್ತೆಲ್ಲವೂ ತುಂಬಿ ಹೋಯಿತು ಇಲ್ಲಿ ಶ್ರೀ ಶಿವಮಹಾಪುರಾಣೇ ದ್ವಿತೀಯ ರುದ್ರ ಸಂಹಿತೀಯೇ ಸತೀಂಡೇ ಸತಿ ಯಾತ್ರರ್ಣನ ನಮ್ಮ ಅಷ್ಟವಶೋಧ್ಯಾ ಇಲ್ಲಿಗೆ ಶಿವಮಹಾಪುರಾಣದ ಎರಡನೇದಾದ ರುದ್ರ ಸಂಹಿತೆಯಲ್ಲಿ ಎರಡನೇದಾದ ಸತೀಂಡದಲ್ಲಿ ಸತೀಯಾತ್ರರ್ಣನ ಎನ್ನತಕ್ಕಂಥ ಇಪ್ಪತ್ತೆಂಟನೇ ಅಧ್ಯಾಯವು ಮುಗೀತು ಹರೇ ಓಂ ತತ್ಸತ್ ಶಿವಾರ್ಪಿತಮಸ್ತ್